ಮಾರುತನ ಗದೆಯಿಂದ ಲಿಂಗ ಶರೀರ ಪೋದಾನಂತರ ತಮೋದ್ವಾರ ಐದು ಸ್ವರೂಪ ದುಃಖಗಳನ್ನು ಅನುಭವಿಸುತ್ತಿದ್ದರು ವೈರ ಹರಿಭಕ್ತರಲ್ಲಿ ಹರಿಯಲಿ ತಾರತಮ್ಯದಲ್ಲಿರುತಿಹೋದು ಸಂಸಾರದಲ್ಲಿ ತಮಸ್ಸಿನಲ್ಲಿ ಅತ್ಯಧಿಕ ಕಲಿಯಲ್ಲಿ ವೈದೇವರ ಗದೆಯಿಂದ ಪ್ರಹಾರ ಆದಮೇಲೆ ಲಿಂಗ ಶರೀರ ಅನ್ನೋದು ಬಿಡುಗಡೆ ಆಗುತ್ತೆ ತಮೋಯೋಗ್ಯರಿಗೆ ಅದು ಹೋದ ದೈತ್ಯರು ತಮೋದ್ವಾರದಲ್ಲಿ ಬಳಿಕ ಪ್ರವೇಶ ಮಾಡಿ ಸ್ವರೂಪಭೂತವಾದ ದುಃಖಗಳನ್ನು ಅನುಭವಿಸ್ತಾರೆ ಸಂಸಾರದಲ್ಲೂ ತಮಸ್ಸಿನಲ್ಲೂ ಅವರಿಗೆ ಭಗವಂತನಲ್ಲಿ ಭಗವ ಭಕ್ತರಲ್ಲಿ ದ್ವೇಷ ಅನ್ನೋದು ತಾರತಮ್ಯದಿಂದ ಇದ್ದೇ ಇರುತ್ತೆ ಕಲಿಯಲ್ಲಿ ಅತ್ಯಧಿಕ ಇರುತ್ತೆ ರಾಮಾಯಣದಲ್ಲಿ ಅಲಕ್ಷ್ಮಿ ಮಂತ್ರೆಯಾಗಿ ಹುಟ್ಟಿ ತನ್ನ ಸಾಧನೆಯನ್ನು ಮಾಡಿಕೊಂಡು ತಮಸ್ಸನ್ನು ಪಡೆದ್ಲು ಶ್ರುತಿಪಥ ಮಗಮದ್ ಭೂಮಿ ಗಾಯ ಅಲಕ್ಷ್ಮ ಅಂತ ತತ್ಪರಿರ್ಣಯದಲ್ಲಿ ತಿಳಿಸ್ತಾರೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತೆ ಅನ್ನ ವಾರ್ತೆ ಮಂತ್ರೆಯ ಕಿವಿಗೆ ಬಿತ್ತು ಅಂಥೇಳಿ ನಿರ್ಣಯದಲ್ಲದನ್ನೆಲ್ಲ ವಿಚಾರ ತಿಳಿಸಿ ಮುಂದೆ ಹೇಳುತ್ತಾರೆ ಮಂತ್ರ ಅತು ತಮಸ್ಸೆಂದೇ ದುಷ್ಟಕಾರಿಣಿ ದುಷ್ಟ ಸ್ವಭಾವದ ಒಳಾಗಿರುವಂಥ ಮಂತ್ರೆಯನ್ನು ತಮಸ್ಸಿನಲ್ಲಿ ಅಂತ ಬ್ರಹ್ಮದೇವರು ಶ್ರೀರಾಮಚಂದ್ರನಿಗೆ ಹೇಳಿದ್ದರಿಂದ ರಾಮಾವತಾರ ಕಾಲದಲ್ಲೇ ಅಲಕ್ಷ್ಮಿಗೆ ತಮಸ್ಸಾಗಿತ್ತು ಆದರೂ ಕೃಷ್ಣಾವತಾರ ಕಾಲದಲ್ಲಿ ಕಾಶಿ ರಾಜಕುಮಾರಿ ಭಾನುಮತಿಯಾಗಿ ಜನಿಸಿದ ಅಲಕ್ಷ್ಮಿಯನ್ನು ದುರ್ಯೋಧನ ವಿವಾಹ ಆಗ್ತಾನೆ ದುರ್ಯೋಧನಾದಿ ದೈತ್ಯರು ಕೃಷ್ಣಾವತಾರ ಕಾಲದಲ್ಲಿ ಪ್ರಾರಬ್ಧ ಪುಣ್ಯವನ್ನು ಉಂಡು ತಮಸ್ಸಿನಲ್ಲಿ ಬೀಳೋದು ನಿರ್ಣಯದಲ್ಲಿ ಹೇಳಲ್ಪಟ್ಟಿದೆ ಸುಯೋಧನಾಧ್ಯ ಎದಿಮೆ ಸುಪಾಪಾಹ ಆರಬ್ಧ ಪುಣ್ಯ ಕ್ಷಯಮಾಪ್ಯ ನಿತ್ಯ ಇತ್ಯಾದಿ ಹೀಗೆ ಕಲು ಸ್ವರೂಪಿಯಾಗಿರ್ತಕ್ಕಂಥ ದುರ್ಯೋಧನನಿಗೂ ಕೃಷ್ಣಾವತಾರ ಕಾಲದಲ್ಲಿ ತಮಸ್ಸು ಪ್ರಾಪ್ತಿಯಿಂದ ಆದರೆ ಮುಂದೆ ಕಲಿಯುಗದಲ್ಲಿ ಕಲಿ ಅಲಕ್ಷ್ಮಿ ಇಲ್ವೇ ಅಂತ ಪ್ರಶ್ನೆ ಅದಕ್ಕೆ ಕಲ್ಯಾದಿ ದೈತ್ಯರೆಲ್ಲರೂ ಬ್ರಹ್ಮಕರ್ಪ ಪರ್ಯಂತ ಇರ್ತಾರೆ ಬ್ರಹ್ಮ ಪದವಿಗೆ ಯೋಗ್ಯರಾದ ರುಜುಗಣಸ್ಥರಂತೆ ಕಲಿ ಪದವಿಗೂ ಯೋಗ್ಯರಾಗಿರ್ತಕ್ಕಂಥ ದೈತ್ಯಗಣ ಇವೆ ಕಲಿರ್ದುಃಖಾದಿ ಕಸ್ತೇಶು ತೇಪಿ ಏವಂ ಬ್ರಹ್ಮವದ್ ಗಣಾಹಾನ್ ಆದ್ದರಿಂದ ಬ್ರಹ್ಮರೋಪಾದಿ ಶತಾಯುಷಿ ಉಳ್ಳವನು ಮಹಾಕಲಿ ಅಂತ ದಾಸರಲ್ಲಿ ಹೇಳಿರುವಂಥದ್ದು ರಾಮಕೃಷ್ಣ ಅವತಾರಗಳಲ್ಲಿ ಕಲಿ ಮತ್ತು ಅಲಕ್ಷ್ಮಿಯರು ಅಂಶರೂಪಗಳಿಂದ ತಮಸಿಗೆ ಹೋಗಿದ್ದಾರೆ ಮೂಲರೂಪದಿಂದ ಇನ್ನೂ ಸಂಸಾರದಲ್ಲಿ ಇದ್ದಾರೆ ಇದನ್ನೇ ಗಾರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಮಹಾಕಲಿ ಇನ್ನೂ ಸಂಸಾರದಲ್ಲಿ ಇದ್ದಾನೆ ಬೇರೆ ಅವನ ಅಂಶಭೂತರಾಗಿರ್ತಕ್ಕಂಥ ಕಲಿಕೆಗಳು ತಮಸ್ಸಿನ ದ್ವಾರದಲ್ಲಿ ನಿಂತು ಮಹಾಕಲಿಯ ಆಗಮನಕ್ಕಾಗಿ ಬ್ರಹ್ಮಕಲ್ಪ ಪರ್ಯಂತ ಇರ್ತಾರೆ ಅಂತ ತಿಳಿಸಿದ್ದಾರೆ ಮಹಾಕಲಿಗಿಂತ ಬೇರೆ ಕಲಿನಾಮಕ ದೈತ್ಯರು ಬಹಳಷ್ಟು ಜನ ಇದ್ದಾರೆ ಆದ್ದರಿಂದ ಒಬ್ಬ ಕಲಿ ರಾಮಕೃಷ್ಣಾವತಾರ ಕಾಲಗಳಲ್ಲಿ ತಮಸ್ಸಿಗೆ ಹೋದರೆ ಕಲಿಯುಗದಲ್ಲಿ ಸಾಧನೆ ಮಾಡುವವನು ಇನ್ನೊಬ್ಬ ಕಲಿನಾಮಕ ದೈತ್ಯ ಇರ್ತಾನೆ ಕಲಿ ಎನ್ನುವುದು ಒಂದು ಪದವಿ ಆದ್ದರಿಂದ ಇಲ್ಲಿ ಸಮಸ್ಯೆ ಇಲ್ಲ ಗರುಡ ಪುರಾಣವು ಹಾಗೆ ಹೇಳಿದೆ ಮೇ ಶತಾಯುಷ ಪರ್ಯಂತ ಏಕಏವ ಕಲಿ ಸ್ಮೃತ ಕಲಿಸಂಜಕ ಸರ್ವೇ ಕಲೆರನ್ಯೇಪಿ ಸಂತಿ ಬ್ರಹ್ಮದೋಪಾಧಿ ಶತಾಯುಷು ಕಲಿ ಅಂತ ದಾಸರು ಹೇಳಿದ್ದು ಇದನ್ನೇ ಬ್ರಹ್ಮನಂತೆ ಒಬ್ಬ ಕಲಿ ಶತಾಯುಷಿ ಇರ್ತಾನಲ್ಲಿ ಅಂತ ತಿಳಿಸ್ತಾರೆ ಹೇಗೆ ರುಜುಗಣಸ್ಥರು ಒಂದು ಗಣ ಸೃಷ್ಟಿಗೆ ಬರ್ತಾರೋ ಪ್ರತಿಕಲ್ಪದಲ್ಲಿ ಇನ್ನೂರು ಜನರು ಗಣ ಹಾಗೆ ಕಲಿಗೂ ಒಂದಿಷ್ಟು ಸಂಖ್ಯೆಯಲ್ಲಿ ಸೃಷ್ಟಿ ಅಂತ ಇದೆ ಅದೇ ರೀತಿಯಾಗಿ ಸೃಷ್ಟಿಗೆ ಬಂದಿರ್ತಾರೆ ಅಂತ ತಿಳಿಸ್ತಾರೆ ಅದನ್ನೇ ಬ್ರಹ್ಮನೋಪಾಧಿ ಬ್ರಹ್ಮನಂತೆ ಅಂತ ಅರ್ಥ